ಕೆ ವಿ ರಾಮಸ್ವಾಮಯ್ಯರ್ ನನ್ನ ಸಂಸ್ಕೃತ ಉಪಾಧ್ಯಾಯರು ಕಾಶಿ ರಾಘವೇಂದ್ರಾಚಾರ್ಯರ ವಿಷಯವನ್ನು ಬೇರೆ ಬರೆದದ್ದಾಗಿದೆ ಜ್ಞಾಪಕ ಚಿತ್ರ ಚಿತ್ರಶಾಲೆ ನಾಲ್ಕು ಈಗ ನನ್ನ ಇಂಗ್ಲಿಷ್ ಉಪಾಧ್ಯಾಯರ ಸ್ಮರಣೆಗೆ ಹೋಗುತ್ತೇನೆ ಮುಳುಬಾಗಿರಿಗೆ ಇಂಗ್ಲಿಷ್ ವಿದ್ಯಾಸೌಕರ್ಯ ಬಂದದು ಸಾವಿರದ ಒಂಬೈನೂರಲ್ಲಿ ಎಂದು ತೋರುತ್ತದೆ ಅದಕ್ಕೆ ಮುಂಚೆ ಆ ಊರಿನಲ್ಲಿ ಇಂಗ್ಲಿಷ್ ಅಕ್ಷರಜ್ಞಾನವಿದ್ದವರು ಪೋಸ್ಟ್ ಆಫೀಸಿನ ಹೊರಗಡೆ ಇಬ್ಬರು ಮೂವರು ಮಾತ್ರ ಅವರಲ್ಲೊಬ್ಬರು ಕಾವೇರಿ ಪಟ್ಟಣದ ರಾಮಚಂದ್ರಾಚಾರ್ಯರು ಇವರ ಪ್ರಸ್ತಾಪವನ್ನು ಬೇರೆ ಮಾಡಿದ್ದಾಗಿದೆ ಜ್ಞಾಪಕ ಚಿತ್ರ ಶಾಲೆ ಒಂದು ಇನ್ನೊಬ್ಬರು ತೆಲುಗು ಸ್ಕೂಲಿನ ಸಹಾಯೋಪಾಧ್ಯಾಯರಾದ ಮಾರ ಶೆಟ್ಟಿ ಇವರು ಜಾತಿಯಲ್ಲಿ ಬಣಜಿಗರು ಈ ಒಬ್ಬ ಶ್ರೀ ವೈಷ್ಣವ ಆಚಾರ್ಯರ ಶಿಷ್ಯವರ್ಗಕ್ಕೆ ಸೇರಿದವರು ಮೈಸೂರಿನಲ್ಲಿ ಎಸ್ ರಂಗಾಚಾರ್ಯರೆಂಬುವರು ಸಂಸ್ಕೃತ ಪಾಠಶಾಲೆಗಳ ಇನ್ಸ್ಪೆಕ್ಟರ್ ಆಗಿದ್ದರು ಈ ರಂಗಾಚಾರ್ಯರ ಅಣ್ಣಂದಿರು ವೆಂಕಟಾಚಾರ್ಯರು ಅವರು ಮಹಾವಿದ್ವಾಂಸರು ನಮ್ಮ ಮಾರಾ ಶೆಟ್ಟಿಯವರು ವಂಶಪಾರಂಪರ್ಯದಿಂದ ಈ ವೆಂಕಟಾಚಾರ್ಯರ ಶಿಕ್ಷಾ ಕೋಟಿಗೆ ಸೇರಿದವರು ವೆಂಕಟಾಚಾರ್ಯರ ಅಭಿಮಾನದಿಂದ ನಮ್ಮ ಮಾರಾ ತಂದೆ ಮುನಿಯಪ್ಪನವರು ತಮ್ಮ ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಕಳುಹಿಸಿದ್ದರು ಆಗ ಮಾರಾ ಶೆಟ್ಟಿಯವರು ಒಂದಷ್ಟು ಇಂಗ್ಲಿಷ್ ಕಲಿತರು ಬಹುಶಃ ಆಗ ಇದ್ದ ಮೆಟಿಕ್ಯುಲೇಷನ್ ತರಗತಿಯವರೆಂದು ತೋರುತ್ತದೆ ಈ ಇಬ್ಬರ ಹೊರತು ಇಂಗ್ಲಿಷ್ ಪರಿಚಯವಿದ್ದವರು ಊರ ಜನ ಯಾರೂ ಇರಲಿಲ್ಲ ಸರಕಾರಿ ಅಧಿಕಾರಿಗಳು ಸಹ ಮೇಲ್ಮಟ್ಟದ ವಿದ್ಯಾ ಸಂಪತ್ತು ಪಡೆದಿದ್ದವರಲ್ಲ ನಮ್ಮ ಊರಿಗೆ ಸರಕಾರದ ಅಧಿಕಾರಿಯಾಗಿ ಮೊದಲು ಬಂದ ಬಿ ಎ ಸಬ್ ರಿಜಿಸ್ಟ್ರಾರ್ ರಾಮದಪ್ಪನವರು ಇದು ಸುಮಾರು ಸಾವಿರದ ಒಂಬೈನೂರ ಈ ವಿಚಾರಕ್ಕೆ ಮತ್ತೆ ಬರೋಣ ತವ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 ತಪಸ್ಸಿನ ಫಲವಾಗಿ ಅಲ್ಲಿಯ ಮಿಡ್ಲ್ ಸ್ಕೂಲಿನಲ್ಲಿ ಒಬ್ಬ ಇಂಗ್ಲಿಷ್ ಮೇಸ್ಟರು ಇರತಕ್ಕದಿಂದು ಸರ್ಕಾರ ಅನುಗ್ರಹ ಮಾಡಿತ್ತು ಅದರಂತೆ ನೇಮಕವಾಗಿ ಬಂದ ಮೊದಲನೆಯ ಮೇಸ್ಟರು ಕೆ ರಾಮಸ್ವಾಮಯ್ಯರ್ ಎಂಬುವರು ಕೆ ರಾಮಸ್ವಾಮಯ್ಯರ್ ಅವರು ಕೊಯಮತ್ತೂರು ಪ್ರಾಂತದವರು ಅವರಿಗೆ ಮದುವೆಯಾಗಿದ್ದದ್ದು ಮೈಸೂರಿನ ಹೆಣ್ಣು ಆ ಹೆಣ್ಣಿನ ತಂದೆ ಮೈಸೂರು ಪಟ್ಟಣದ ಸಬ್ಜಡ್ಜಿ ಕೋರ್ಟಿನಲ್ಲಿ ಶಿರಸ್ತೇದಾರರಾಗಿದ್ದರು ಈ ಶಿರಸ್ತಿದಾರರಿಗೂ ನನ್ನ ಜಾತಿಗೆ ಸೇರಿದ ಕೆ ವಕೀಲ ವೆಂಕಟಸುಬ್ಬಯ್ಯ ಎಂಬುವರಿಗೂ ಸ್ನೇಹವಿತ್ತು ಇಬ್ಬರು ಕೋರ್ಟಿನ ಕೆಲಸದವರಾಗಿದ್ದರಿಂದ ಶಿರಸ್ತಿದಾರ ಅಯ್ಯರ್ ಅವರು ನಮ್ಮ ವೆಂಕಟಸುಬ್ಬಯ್ಯನವರೊಡನೆ ಒಂದು ದಿನ ಮಾತನಾಡುತ್ತಾ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಹಾಯ ಬೇಡಿದರಂತೆ ಸ್ವಾಮಿ ನನ್ನ ಮಗಳಿಗೆ ಬಹುಕಾಲ ಹುಡುಕಿ ಕಷ್ಟಪಟ್ಟು ಮದುವೆ ಮಾಡಿದ್ದಾಯಿತು ಆತ ಎಫ್ಎ ಪಾಸು ಮಾಡಿ ಮುಂದಿನ ಓದಿಗೆ ಅನುಕೂಲ ಸಾಲದೇ ಚಾಕರಿ ಹುಡುಕಿಕೊಂಡಿದ್ದ ನಾನು ನನಗೆ ತಿಳಿದವರಿಗೆಲ್ಲ ಹೇಳಿಕೊಂಡಿದ್ದೆ ದೇವರ ಆತನಿಗೆ ಸ್ಕೂಲು ಮೇಷ್ಟರ ಚಾಕರಿ ದೊರೆತಿದೆ ಆದರೆ ದೂರದೇಶದಲ್ಲಿ ಯಾವುದೋ ಮುಳಬಾಗಿಲು ಎಂಬ ಜಾಗ ಇದೆಯಂತೆ ಕೋಲಾರ ಜಿಲ್ಲೆಯಲ್ಲಿ ಅದು ನಮಗೆ ಹೆಸರಿನ ಪರಿಚಯ ಕೂಡ ಇಲ್ಲದ ದೇಶ ನನ್ನ ಅಳಿಯನಿಗಾದರೂ ಕನ್ನಡ ಚೆಲಗೂ ಬಾರದು ಈತ ಅವರಿಗೆ ಹೋಗಿ ನಿರ್ವಾಹ ಮಾಡುವುದು ಹೇಗೆ ಯೋಚನೆಯಾಗಿದೆ ನಿಮಗೆ ಅಲ್ಲಿ ಯಾರಾದರೂ ಪರಿಚಯಿತರು ಇದ್ದರೆ ಅವರಿಗೆ ಒಂದು ಕಾಗದ ಬರೆಯಲಾದೀತೆ ನನ್ನ ಮಗಳು ಎರಡು ಮೂರು ತಿಂಗಳು ಅಲ್ಲಿಗೆ ಹೋಗುವ ಹಾಗಿಲ್ಲ ಆತನ ಭೋಜನ ವಸತಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಇದು ನಿಮ್ಮಿಂದ ಆದೀತೆ ಎಂದು ಹೇಳಿದರು ಪರಿಚಯ ಇದಕ್ಕೆ ಉತ್ತರವಾಗಿ ವೆಂಕಟಸುಬ್ಬಯ್ಯನವರು ಅದೇನು ಕಷ್ಟ ಕೋಲ ಕೋಲಾರದಲ್ಲಿ ನಮ್ಮ ಬೀಗರು ಶೇಷಗಿರಯ್ಯನವರು ಇದ್ದಾರೆ ಅವರು ಲಾಯರು ಆ ದೊಡ್ಡ ಕುಟುಂಬದಲ್ಲಿ ಒಬ್ಬ ಅತಿಥಿಗೆ ಊಟವೆಂಬುದು ಅವರಿಗೆ ಸಣ್ಣ ವಿಷಯ ಸಂತೋಷದಿಂದ ಒಪ್ಪಿಕೊಂಡಾರು ನಿಮ್ಮ ಅಳಿಯನ ಕೈಯಲ್ಲಿ ಒಂದು ಕಾಗದ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟರು ಮತ್ತು ಈ ಮಾತನ್ನು ಮುಳುಬಾಗಿಲಿನಲ್ಲಿದ್ದ ನನ್ನ ಚಿಕ್ಕಂಜಿರಿಗೂ ಕಾಗದ ತಿಳಿಸಿದರು ಕೆ ವಿ ಕೋಲಾರದಲ್ಲಿ ನನ್ನ ಅಜ್ಜನನ್ನು ಕಂಡು ಅಲ್ಲಿಂದ ಮುಳುಬಾಗಿಲಿಗೆ ಬಂದರು ಅವರು ಬಂದ ದಿನ ನಮ್ಮ ಮನೆಯಲ್ಲಿ ಸಂಭ್ರಮ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 ರಾಮಚಂದ್ರಾಚಾರ್ಯರ ಬಳಿ ಇಂಗ್ಲಿಷ್ ಅಭ್ಯಾಸ ಮಾಡಿಕೊಂಡಿದ್ದೆ ಆ ಗತಕಾಲದಲ್ಲಿ ಗಾಟ್ ವೈಟ್ ಎಂಬಾತನ ಇಂಗ್ಲಿಷ್ ಬಾಲಬೋಧೆ ಪ್ರಚಾರದಲ್ಲಿತ್ತು ಅದನ್ನು ರಾಮಚಂದ್ರಾಚಾರ್ಯರು ನಮಗೆ ಕಲಿಸಿದರು ಒಂದು ಸಂಗತಿ ಈಗಲೂ ಜ್ಞಾಪಕಕ್ಕೆ ಬರುತ್ತದೆ ಆ ಪುಸ್ತಕದಲ್ಲಿ ಮೊದಲ ನಾಲ್ಕೈದು ಪಾಠಗಳ ಪೈಕಿ ಒಂದರಲ್ಲಿ ಹಿ ಸ್ವಾಮಿ ಶಿ ಸ್ವಾಮಿ ದೇಸಾಮಿ ಎಂಬ ವಾಕ್ಯಗಳಿದವು ಇದನ್ನು ಓದುವಾಗ ಸಾಮಿ ಸಾಮಿ ಎಂಬ ಮಾತುಗಳನ್ನು ಕೇಳಿದ ನನಗೆ ನಗು ಬಂದಿತ್ತು ಹೀ ಸ್ವಾಮಿ ಏನು ಆ ಸಾಮಿ ಎಂದೆ ನಾನು ರಾಮಚಂದ್ರಾಚಾರ್ಯರು ಹುಬ್ಬುಗಂಟಿಕ್ಕಿಡಿದರು ಆದರೆ ಅಲ್ಲಿ ನೋಡುತ್ತಾ ಕುಳಿತಿದ್ದ ನನ್ನ ಚಿಕ್ಕಜ್ಜ ಕಟ್ಟಿಯಾಗಿ ನಕ್ಕರು ನಾನು ಹಾಸ್ಯ ಮಾಡುತ್ತಿದ್ದೇನೆಂದು ನನ್ನ ಅಜ್ಜನ ನಗುವನ್ನು ನೋಡಿ ರಾಮಚಂದ್ರಾಚಾರ್ಯರು ನಕ್ಕರು ಆಗಾಗ ಹೀಗೆ ಇಂಗ್ಲಿಷ್ ಮಾತನ್ನು ಕುರಿತು ವಿನೋದ ನಡೆಯುತ್ತಿತ್ತು ಹೀಗೆ ಅಲ್ಪ ಸ್ವಲ್ಪ ಅಕ್ಷರ ಪರಿಚಯವಾಗಿದ್ದರಿಂದ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 ಬದಲಿ ಪೋಸ್ಟ್ ಮಾಸ್ಟರ್ ಕೆಲಸ ನೋಡಿದವರು ಅವರಿಗೆ ಮೈಸೂರು ಸೀಮೆಯಲ್ಲಿ ಇಂಗ್ಲಿಷ್ ಮೇಸ್ಟರ್ ಆಗಿ ನೌಕರಿ ದೊರೆತದ್ದು ದೈವಿಕವೆಂದೇ ಹೇಳಬೇಕು ಮಿಕ್ಕವರ ಮಾತು ಹೇಗಾದರಿರಲಿ ನನ್ನ ಪಾಲಿಗೆ ಅದು ದೈವದ ಘಟನೆ ನಾನು ನನ್ನ ಮನಸ್ಸಿನ ಅಂತರಾಳದಿಂದ ಹೇಳುತ್ತೇನೆ ನನಗೆ ಈಗ ಬರುವ ಇಂಗ್ಲಿಷು ರಾಮಸ್ವಾಮಯ್ಯರು ಕಲಿಸಿದಷ್ಟೋ ಅಷ್ಟೇ ಇದು ಉಪಚಾರದ ಮಾತಲ್ಲ ನನ್ನ ಮುಖ ಸ್ತೋತ್ರಕ್ಕೆ ಈಗ ರಾಮಸ್ವಾಮಯ್ಯರವರು ಬಹುದೂರವಾಗಿದ್ದಾರೆ ಪೋಸ್ಟ್ ಮಾಸ್ಟರು ಕೆಲಸದಲ್ಲಿದ್ದವರಿಗೆ ಬಿ ಎಗೆ ಕೋ ಕೂಡ ಹತ್ತದವರಿಗೆ ಇಂಗ್ಲಿಷ್ ಪಾಠ ಬೋಧನೆಯಲ್ಲಿ ಅಂಥ ಪರಿಜ್ಞಾನವು ವಿಚಕ್ಷಣೆಯು ಹೇಗೆ ಬಂದವೋ ನನಗೆ ತಿಳಿಯದು ಭಾಷಾ ಸೌಲಭ್ಯ ರಾಮಸ್ವಾಮಯಂಗರ್ ಅಯ್ಯರ್ ಮುಳುಬಾಗಿಲಿಗೆ ಬಂದ ಮೇಲೆ ಮೂರು ನಾಲ್ಕು ತಿಂಗಳ ಒಳಗಾಗಿ ಕನ್ನಡ ಕಲಿತರು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 ಪಾಂಡಿತ್ಯ ಪಡೆದಿದ್ದರೆಂದು ತೋರುತ್ತದೆ ಆಗಾಗ ಕಮಿ ತಮಿಳು ಕಾವ್ಯಗಳಿಂದ ವಾಕ್ಯಗಳನ್ನು ಉದಾಹರಿಸುತ್ತಿದ್ದರು ಸರಕಾರಿ ಕೆಲಸದಿಂದ ಪೆನ್ಷನ್ ಪಡೆದ ಮೇಲೆ ಅವರು ಕೋಲಾರದ ಚಿನ್ನದಗಣಿ ಪ್ರದೇಶದಲ್ಲಿ ಹೈಸ್ಕೂಲಿನ ತಮಿಳು ಪಂಡಿತರಾಗಿ ಕೆಲಸ ಮಾಡಿದ್ದರು ಮುಳುಬಾಗಿಲಿಗೆ ಬಂದ ಬಳಿಕ ಅವರು ಕೊಂಚ ಸಂಸ್ಕೃತವನ್ನು ಕಲಿತರು ಅವರಿಗೆ ವೇದಶಾಸ್ತ್ರಗಳಲ್ಲಿಯೂ ಪೂರ್ವಾಚಾರದಲ್ಲಿಯೂ ತುಂಬಾ ಶ್ರದ್ಧೆ ನಾನು ಓದಿದ ಮೊದಲನೆಯ ಉಪನಿಷತ್ ಪುಸ್ತಕಗಳು ಅವರವು ಮೈಸೂರಿನ ಮಹಾದೇವ ಮಹಾದೇವಶಾಸ್ತ್ರಿಗಳು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ವಿವರಣೆಗಳೊಡನೆ ಪ್ರಕಟಿಸಿದ್ದ ದಕ್ಷಿಣಾಮೂರ್ತ್ಯುಪನಿಷತ್ತು ಭಾವನೋಪ ನಿಷತ್ತು ಕೈವಲ್ಯೋಪನಿಷತ್ತು ಇವು ಆ ಪುಸ್ತಕಗಳು ರಾಮಸ್ವಾಮಯ್ಯ ಶ್ರೀಮದ್ ರಾಮಾಯಣ ಪಾರಾಯಣ ಮಾಡುತ್ತಿದ್ದರು ಶ್ರೀರಾಮನವಮಿಯ ದಿನ ಅವರಿಗೆ ತುಂಬ ಸಂಭ್ರಮ ಇದನ್ನು ಅವರ ಸ್ವಭಾವ ಹೇಳಿದ್ದೇನೆ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 ಅವರಿಗಿದ್ದ ವಿದ್ಯಾರ್ಥಿಗಳು ಮೊದಲನೆಯ ವರ್ಷ ನಾಲ್ಕು ಮಂದಿ ಅವರಲ್ಲಿ ಮುಖ್ಯರು ವಿಜಲಾಪುರಂ ವೆಂಕಟೇಶಯ್ಯ ಎಂಬಾತ ಈತ ಉತ್ತರೋತ್ತರ ಬಿಎ ಬಿಎಲ್ ಪಾಸ್ ಮಾಡಿ ಕೆಲಕಾಲ ರೆವಿನ್ಯೂ ಕಮಿಷನರ್ ಆಫೀಸಿನಲ್ಲಿದ್ದು ಬಳಿಕ ಬೌರಿಂಗ್ಪೇಟೆಯಲ್ಲಿ ವಕೀಲಿ ಕೆಲಸ ನಡೆಸಿದರು ಈತ ಅವರ ಮೆಚ್ಚಿನ ಶಿಷ್ಯ ನಾನಲ್ಲವೆಂದು ಅವರೇ ಸ್ಪಷ್ಟವಾಗಿ ಹೇಳಿದ್ದರು ಇನ್ನೊಬ್ಬ ಗಂಜಿಗುಂಟೆ ಸುಬ್ರಹ್ಮಣ್ಯ ಉತ್ತರೋತ್ತರ ಈತ ಸ್ಯಾನಿಟರಿ ಇನ್ಸ್ಪೆಕ್ಟರು ವೆಟರ್ನರಿ ಇನ್ಸ್ಪೆಕ್ಟರೋ ಆಗಿದ್ದರು ಮೂರನೆಯ ಆತ ಬಲಸಾ ವೆಂಕಟರಾಮ ಶೆಟ್ಟರು ಒಂದು ದಿನ ಬಲಸ ವೆಂಕಟರಾಮ ಶೆಟ್ಟರನ್ನು ರಾಮಸ್ವಾಮಯ್ಯರು ಹೀಗೆ ಕೇಳಿದರು ವೈಆರ್ ಯು ಸ್ಟ್ಯಾಂಡಿಂಗ್ ಗರ್ ವೆಂಕಟರಾಮ ಶೆಟ್ಟರು ಐ ಆಮ್ ಸ್ಟ್ಯಾಂಡಿಂಗ್ ಸ್ಟಿಲ್ ವೈಆರ್ ಯು ಸ್ಟ್ಯಾಂಡಿಂಗ್ ಸ್ಟಿಲ್ ಐ ಆಮ್ ಸ್ಟ್ಯಾಂಡಿಂಗ್ ಸ್ಟಿಲ್ ಸ್ಟಿಲ್ ರಾಮಸ್ವಾಮಯ್ಯರು ನಗುತ್ತಾ ಸ್ಟಿಲ್ ಪದದ ಎರಡಗಳನ್ನು ವಿವರಿಸಿದರು ಇಂಗ್ಲಿಷ್ ಭಾಷೆಯ ಸ್ವಭಾವವನ್ನು ನಮಗೆ ತೋರಿಸಿಕೊಡಬೇಕೆಂಬುದು ರಾಮಸ್ವಾಮಯ್ಯರ್ ಆಶಯ ಪರಿಕರಗಳು ಪಾಠಕ್ಕಾಗಿ ಸರಕಾರದವರು ಅವರಿಗೆ ಕೊಟ್ಟಿದ್ದ ಉಪಕರಣ ಸಂಪತ್ತು ಒಂದೇ ಒಂದು ಆನಂಡೇಲ್ ಎಂಬಾತ ಬರೆದ ನಿಘಂಟು ಈ ಪುಸ್ತಕಕ್ಕೆ ರಾಮಸ್ವಾಮಯ್ಯರ್ ಕ್ರಾಫ್ಟ್ ಪೇಪರ್ ಎಂದು ಈಗ ಕರೆಯುವ ರೆಟ್ಟಿನ ಕಾಲದಲ್ಲಿ ಚೊಕಟವಾಗಿ ಬೈಂಡು ಹಾಕಿ ಜೋಪಾನವಾಗಿರಿಸು ಇರುತ್ತಿದ್ದರು ಅವರು ಬೈಂಡು ಹಾಕುತ್ತಿದ್ದದ್ದೇ ಒಂದು ಸೊಗಸು ಪುಸ್ತಕವನ್ನು ಕೊಳೆ ಮಾಡದೆ ಸುಕ್ಕು ಸುಕ್ಕು ಮಾಡದೆ ಅವರ ನಿಯಮ ನಮ್ಮ ಹೆಡ್ ಇಂಗ್ಲಿಷ್ ಮೇಸ್ಟರ ಉಪಯೋಗಕ್ಕಾಗಿ ಒಂದು ಮರದ ಪೆಟಾರಿಯನ್ನು ಸಂದು ಕೊಟ್ಟಿದ್ದರು ಅದರೊಳಗಿನ ಆರು ಪಾರ್ಶ್ವಗಳಿಗೂ ಟಿನ್ ತಗಳಿನಿಂದ ಇಸ್ತ್ರಿ ಲೈನಿಂಗ್ ಕಟ್ಟಿತು ಗೆದ್ದಲು ಬಾರದಂತೆ ಕಾಪಾಡಲು ಈ ಪೇಟಿಗೆಯಲ್ಲಿ ರಾಮಸ್ವಾಮಯರ್ ಇಡುತ್ತಿದ್ದುದು ಪಾಠದ ಪುಸ್ತಕಗಳನ್ನು ಆನಂಡೇಲ್ ನಿಗಂಟು ಮತ್ತು ಎಜುಕೇಶನಲ್ ರವ್ಯೂ ಮಾಸಪತ್ರಿಕೆಯನ್ನ ಈ ಎಲ್ಲಾ ಪುಸ್ತಕ ಪತ್ರಿಕೆಗಳು ಅವರ ನಿತ್ಯೋಪಯೋಗದಲ್ಲಿದ್ದವು ಪಾಠಕಾಲದಲ್ಲಿ ಮೂರು ಅಭ್ಯಾಸಗಳು ಪಾಠವಾಚನ ಎಂದರೆ ರೀಡರ್ ಪುಸ್ತಕದಲ್ಲಿಯ ವಾಕ್ಯಗಳನ್ನು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 ಶಬ್ದಾರ್ಥ ಪ್ರತಿಯೊಂದು ಮಾತಿಗೂ ಕನ್ನಡದಲ್ಲಿ ಅರ್ಥ ಹೇಳಬೇಕು ಶಬ್ದವು ಕಷ್ಟವಾದದೆಂದು ಉಪಾಧ್ಯಾಯರಿಗೆ ತೋರಿದಾಗ ಅವರು ಅರ್ಥ ಹೇಳುವರು ಎರಡು ಮೂರು ಅರ್ಥಗಳಿದ್ದಾಗ ಎರಡು ಮೂರನ್ನು ಹೇಳಿ ಒಂದೊಂದಕ್ಕೂ ಉದಾಹರಣೆ ಕೊಡುವರು ಆ ಉದಾಹರಣೆಗಳನ್ನು ವಿದ್ಯಾರ್ಥಿ ಗೊತ್ತು ಪಾಠ ಮುಗಿಸುತ್ತಿರಲಿಲ್ಲ ವಾಕ್ಯಾರ್ಥ ಬಿಡಿ ಬಿಡಿ ಅರ್ಥ ತಿಳಿದಷ್ಟರಿಂದ ವಿಷಯ ಮುಗಿಯದು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 ಒಟ್ಟು ಗಾತ್ರ ಎಷ್ಟು ಹೀಗೆ ಅವರು ಬೆಟ್ಟಿನ ಸ್ಪರ್ಶ ಮಾತ್ರದಿಂದ ಪುಟ ಇಷ್ಟಿರಬಹುದು ಇಲ್ಲಿ ಈ ಮಾತು ದೊರೆಯಬಹುದು ಎಂದು ಅಂದಾಜು ಮಾಡಬಲ್ಲವರಾಗಿದ್ದರು ಪುಸ್ತಕ ರೂಢಿ ಅವರಿಗೆ ಅಷ್ಟು ತಾಯಿ ತನ್ನ ಮಗುವಿನ ಅಥವಾ ಮಗು ತನ್ನ ತಾಯಿಯ ಸೋಂಕಿನ ಮಾತ್ರದಿಂದ ಗುರುತು ಹಿಡಿಯುವುದುಂಟಂತೆ ಅಷ್ಟು ಆಪ್ತತೆ ಬಾಬಾರವರಿಗೂ ನಿಘಂಟುವಿಗೂ ಇತ್ತು ರಾಮಸ್ವಾಮಯ್ಯರು ಈ ಜಾತಿಗೆ ಸೇರಿದವರೇ ಅವರು ಇಂಗ್ಲಿಷ್ ಪದ ಅದರ ಮೂಲರೂಪ ಆ ಮೂಲರೂಪದಿಂದ ಉತ್ಪನ್ನವಾದ ನಾಲ್ಕಾರು ರೂಪಗಳು ಅವುಗಳ ಉಚ್ಚಾರಣೆ ಅವುಗಳ ವಿವಿಧ ಪ್ರಯೋಗಗಳು ಈ ಎಲ್ಲ ವಿವರಗಳನ್ನು ಗಮನಿಸಿ ನೋಡಿ ಮನಸ್ಸಿನಲ್ಲಿ ಧಾರಣೆ ಮಾಡುತ್ತಿದ್ದರು ವಾಚಕ ಪುಸ್ತಕ ಹೀಗೆ ಕಲಿಸುವುದರಲ್ಲಿ ಇಂಗ್ಲಿಶಿನ ನಾಮಪದಗಳ ಲಿಂಗ ವಿವೇಚನೆ ಕಾಲವಾಚಕ ರೂಪಗಳು ಏಕವಚನ ಬಹುವಚನ ರೂಪಗಳು ಇವುಗಳನ್ನು ಹೇಳುವಲ್ಲಿ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 ಅವರು ಉದಾಹರಣಪೂರ್ವಕವಾಗಿ ತಾವು ಹೇಳುವುದಲ್ಲದೆ ಶಿಷ್ಯರಿಂದ ಹೇಳಿಸುವರು ಆ ಕಾಲದಲ್ಲಿ ಉಪಯೋಗದಲ್ಲಿದ್ದ ವಾರ್ಷಿಕ ಪುಸ್ತಕ ದ ನ್ಯೂ ಓರಿಯೆಂಟಲ್ ರೀಡರ್ ಎಂಬ ಮ್ಯಾಕ್ ಕಂಪನಿಯ ಪ್ರಕಟಣೆ ಅದರ ಜೊತೆಗೆ ವ್ಯಾಕರಣ ಮದ್ರಾಸಿನ ಕ್ರಿಶ್ಚಿಯನ್ ಲಿಟ್ರೇಚರ್ ಸೊಸೈಟಿಯವರು ಒಂದು ವ್ಯಾಕರಣ ಪುಸ್ತಕಾವಳಿಯನ್ನು ಪ್ರಕಟಿಸಿದರು ಮೊದಲನೆಯದು ಪ್ರಿಮರ್ ಬಾಲಬೋಧೆ ಎರಡನೆಯದು ಮಾನ್ಯುಯಲ್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 ನಮ್ಮ ಪಾಂಡಿತ್ಯ ಪ್ರವಾಹದಲ್ಲಿ ಕನ್ನಡದಲ್ಲಿ ಹೇಗೋ ಇಂಗ್ಲೀಷಿನಲ್ಲಿಯೋ ಹಾಗೆಯೇ ಹತ್ತಾರು ಸದ್ಗ್ರಂಥಗಳು ಕೊಚ್ಚಿಕೊಂಡು ಹೋಗಿವೆ ರಾಮಸ್ವಮ್ಮಯ್ಯರ್ ಅವರು ಕ್ಲಾಸಿನಲ್ಲಿ ಪಾಠ ಹೇಳಿಕೊಡುತ್ತಿದ್ದದ್ದು ಅವರ ಬೋಧನೆಯ ಮೂರಂಶದಲ್ಲಿ ಒಂದು ಒಂದಂಶ ಸಂಭಾಷಣೆಯಿಂದ ಮಾಡಿಕೊಟ್ಟ ರೂಢಿ ಮತ್ತು ತಿದ್ದಾವಣೆ ಸಾಮಾನ್ಯವಾಗಿ ಶಿಷ್ಯರನ್ನು ಇಂಗ್ಲೀಷಿನಲ್ಲಿ ಮಾತನಾಡಿಸುವರು ಇಂಗ್ಲಿಷಿನಲ್ಲಿ ಜವಾಬು ಹೇಳನುವರು ತಪ್ಪುಗಳನ್ನು ತಿದ್ದುವರು ಒಳ್ಳೆಯ ಪ್ರಯೋಗಗಳನ್ನು ಆಳಿತೋರಿಸುವರು ಈ ಸಂಭಾಷಣೆಯ ಬೋಧನೆಯಲ್ಲಿ ಒಂದು ಮುಖ್ಯ ಭಾಗ ನನ್ನ ಕಾಲದಲ್ಲಿ ಕನ್ವರ್ಸೇಷನ್ ಲೆಸನ್ ಎಂಬ ಸಂಭಾಷಣೆ ಪಾಠ ವಿಹಿತವಾಗಿತ್ತು ಹೆಚ್ಚುವರಿಯೋದು ರಾಮಸ್ವಾಮಯ್ಯರವರ ಬೋಧನಾ ವಿಚಕ್ಷಣೆಯ ಮೂರನೆಯ ಅಂಶ ಹೆಚ್ಚುವರಿ ಓದಿನದು ಎಂದರೆ ಇಲಾಖೆಯಿಂದ ನಿಯಮಿಸಲ್ಪಡುವ ಬೇರೆ ಕಥಾರೂಪದ ಪುಸ್ತಕ ವ್ಯಾಸಂಗ ಇದನ್ನು ರಾಮಸ್ವಾಮಯ್ಯ ಕ್ರಮವಾಗಿ ನಡೆಸಿದರು ದಿನ ಸಂಜೆ 7 ಗಂಟೆಯ ಸುಮಾರಿಗೆ ಅವರ ಮನೆಯಲ್ಲಿ ಮೂವರು ನಾಲ್ವರು ವಿದ್ಯಾರ್ಥಿಗಳು ಸೇರುತ್ತಿದ್ದೆವು ಸುಮಾರು ಒಂದು ಗಂಟೆ ಯಾವುದೋ ಬಾಲ ಸಾಹಿತ್ಯವನ್ನು ನನ್ನಲ್ಲೋ ನನ್ನಲ್ಲೊಬ್ಬನು ಓದತಕ್ಕದ್ದು ಮಿಕ್ಕವರು ಕೇಳತಕ್ಕದ್ದು ಕಷ್ಟ ಅಲ್ಲಿಯೇ ಇದ್ದ ಉಪಾಧ್ಯಾಯರು ಕಷ್ಟವನ್ನು ಸುಲಭ ಹೀಗೆ ನಾವು ಓದಿ ಮುಗಿಸಿದ ಗ್ರಂಥಗಳಲ್ಲಿ ನನಗೆ ಜ್ಞಾಪಕವಿರುವುದು ಮೂರು ನಾಲ್ಕು ಈವ್ನಿಂಗ್ಸ್ ಅಟ್ ಹೋಮ್ ರಾಬಿನ್ಸನ್ ಕ್ರೂಸೋ ಸ್ವಿಸ್ ಫ್ಯಾಮಿಲಿ ರಾಬಿನ್ಸನ್ ಸ್ಯಾನ್ ಫೋರ್ಡ್ ಅಂಡ್ ಮಾರ್ಟನ್ ಈವ್ನಿಂಗ್ಸ್ ಅಟ್ ಹೋಮ್ ಗ್ರಂಥ ನನಗೆ ತುಂಬಾ ಮೆಚ್ಚ ಆಯಿತು ಒಂದಾನೊಂದು ಕುಟುಂಬದವರು ಸಂಜೆಯ ಬಿಡುವಿನಲ್ಲಿ ಅಗಿಷ್ಟಿಗೆ ಸುತ್ತ ಮೈ ಬಿಸಿ ಮಾಡಿಕೊಳ್ಳುತ್ತಾ ನೆಮ್ಮದಿಯಾಗಿ ಕುಳಿತಿರುತ್ತಾರೆ ಅವರಲ್ಲೊಬ್ಬ ತನಗೆ ತೋಷಿದ ಕಥೆಯನ್ನು ಹೇಳುತ್ತಾನೆ ಆ ಕತೆಗಳು ಕಥಾವಸ್ತುವಿನ ಚಮತ್ಕಾರದಿಂದ ಸ್ವಾರಸ್ಯ ತಾಳುತ್ತವೆ ಆ ಕಥಾ ಸ್ವಾರಸ್ಯದ ನಡುವೆ ಒಂದು ನೀತಿ ಅಡಗಿಕೊಂಡಿರುತ್ತದೆ ಆ ಕಥೆಗಳಲ್ಲಿ ಒಂದು ಐಸ್ ಅಂಡ್ ನೋಯ್ ಐಸ್ ಕಣ್ಣಿದ್ದು ಕುರುಡಾ ಎಂಬುದು ನಾವು ಕಣ್ಣು ಬಿಟ್ಟುಕೊಂಡು ಭೀತಿ ನಡೆಯುತ್ತೇವೆ ಆದರೂ ಎಷ್ಟೋ ಮುಖ್ಯ ಸಂಗತಿಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಇಂಥವು ಆ ಕಥೆಗಳು ಏನು ಬಂದಿದೆ ನಮ್ಮ ದೇಶಕ್ಕೆ ಅಂತ ಒಳ್ಳೆಯ ಗ್ರಂಥಗಳನ್ನು ನಾವು ಏಕೆ ಪ್ರಚಾರದಲ್ಲಿರಿಸಿಕೊಂಡಿಲ್ಲ ಒಡನಾಡಿ ರಾಮಸ್ವಾಮಯ್ಯರವರ ಪ್ರಭಾವ ಪುಸ್ತಕ ಮಾತ್ರದ್ದಲ್ಲ ತರಗತಿಯ ಪಾಠದ ಮಾತ್ರದ್ದಲ್ಲ ಅವರು ವಿದ್ಯಾರ್ಥಿಗಳಿಗೆ ಒಡನಾಡಿಯಂತೆ ಇದ್ದವರು ರಜಾತುರದ ದಿನ ತಮ್ಮನ್ನು ಮೂರು ನಾಲ್ಕು ಜನರನ್ನು ಸೇರಿಸಿ ಕೊಂಡು ಬೆಟ್ಟ ಹತ್ತುವರು ತುದಿ ಮೇಲೆ ಬೆಟ್ಟದ ಹಿಂಭಾಗದಿಂದಿಳಿದು ಅಲ್ಲಿಯ ಕಣಿವೆಯ ನೀರಿನ ತೊರೆ ಹುಲ್ಲು ಬಯಲುಗಳಲ್ಲಿ ಸುತ್ತಾಡಿಸುವರು ನಮಗೆ ಅದು ಮಹಾ ಆನಂದ ಅನುಭವ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 ಹೀಗೆ ಮಾಡಿದವರು ರಾಮಸ್ವಾಮಯ್ಯ ಬೆಟ್ಟದಲ್ಲಿಯೋ ಬೇರೆ ಪಾದರಿ ಹೂವಿನ ಮತ್ತು ಪಗಡೆ ಹೂವಿನ ಮರಗಳಿರುತ್ತಿದ್ದವು ರಾಮಸ್ವಾಮಯ್ಯರಿಗೆ ಶ್ರೀರಾಮನವಮಿಯ ಉತ್ಸವದಲ್ಲಿಯೂ ಸಾಮಾನ್ಯವಾಗಿ ಶ್ರೀರಾಮಚಂದ್ರ ಮೂರ್ತಿಯಲ್ಲಿಯೂ ಹೆಚ್ಚು ಉತ್ಸಾಹ ವಿದ್ಯಾರ್ಥಿಗಳು ಪಾದರಿಯ ಹೂವನ್ನು ಪಗಡೆಯ ಹೂವನ್ನು ಶೇಖರಿಸಿ ಹಾರಹಾರವಾಗಿ ತಂದುಕೊಟ್ಟರೆ ರಾಮಸ್ವಾಮಯ್ಯರಿಗೆ ತುಂಬ ಸಂತೋಷ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 ಚಿಕ್ಕಜ್ಜ ಇವರು ರಾಮಸ್ವಾಮಿ ಅಯ್ಯರ್ ಅವರು ಪುನಃ ವಿವಾಹ ಮಾಡಿಕೊಳ್ಳಬೇಕೆಂದು ಒತ್ತಾಯ ಹಾಕಿ ಮತ್ತೆ ಮದುವೆ ಮಾಡಿಸಿದರು ಈ ವಿವಾಹದಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಯಿತು ಸಂಭಾವಿತ ಸ್ಕೂಲು ಮೇಷ್ಟರ ವಿಷಯ ಹೆಚ್ಚಾಗಿ ಬರೆಯಲು ಏನಿದ್ದೀತು ರಾಮಸ್ವಾಮಿ ಅಯ್ಯರ್ ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಿನಿಂದ ನಡೆದವರು ಸ್ಕೂಲ್ನ ಅಡ್ಮಿಷನ್ ಪ್ರಮೋಷನ್ ಮತ್ತು ಶಿಕ್ಷಣ ಮರ್ಯಾದೆಗೆ ಸಂಬಂಧಪಟ್ಟ ವಿಷಯಗಳಲ್ಲೆಲ್ಲ ನಿರ್ದಾಕ್ಷಿಣ್ಯದಿಂದ ನಡೆಯುತ್ತಿದ್ದರು ಒಬ್ಬಿಬ್ಬರು ಇದಕ್ಕಾಗಿ ಕೋಪ ಮಾಡಿಕೊಂಡದೂ ಉಂಟು ಆ ಕೋಪವನ್ನು ರಾಮಸ್ವಾಮಯ್ಯರ್ ಲೆಕ್ಕಕ್ಕೆ ತಂದುಕೊಳ್ಳರು ರಾಮಸ್ವಾಮಯ್ಯರ್ ಅವರು ಭಗವದ್ ಭಕ್ತರು ಸೋಮೇಶ್ವರ ದೇವಾಲಯದಲ್ಲಿ ದೀಪಾರಾಧನೆ ಎಂದರೆ ತಪ್ಪದೇ ಬರುವರು ಆ ಹೊತ್ತು ಮಂತ್ರಪುಷ್ಪ ಶಾಸ್ತ್ರಿಗಳು ವೇದ ಹೇಳುವುದನ್ನು ಕೇಳಬೇಕೆಂದು ಅವರಿಗೆ ಆಶೆ ಅಚ್ಚಪ್ಪ ದಾಸರ ಹರಿಕತೆಗೆ ಬರುತ್ತಿದ್ದದೂ ಅವರು ಸಂಭಾವಿತರಾಗಿದ್ದರ ಜೊತೆಗೆ ಸ್ನೇಹ ನನ್ನ ನೆನಪಿನ ಅಂಗಳದಲ್ಲಿ ಅವರ ತಮಿಳು ಬೆರೆತ ಕನ್ನಡವನ್ನಾಡುವ ಎತ್ತರವಾದ ಮೂರ್ತಿ ಆಗಾಗ ಸುಳಿದಾಡುತ್ತದೆ